ಜೀವರ ಸ್ವರೂಪಯೋಗ್ಯತೆಯಂತೆ ಪಾಪಪುಣ್ಯಗಳನ್ನು ಭಗವಂತ ಅವರವರಿಗೆ ಉಣಿಸ್ತಾನೆ ಅಂತ ತಿಳಿಸ್ತಾರೆ ಸೌಪರ್ಣಿ ವರವಹನ ನಾನಾ ರೂಪ ನಾಮದಿ ಕರೆಸುವವರ ಸಮೀಪದೊಳಗಿದ್ದ ಕೆಳ ವ್ಯಾಪಾರಗಳ ಮಾಡುವನು ಪಾಪಪುಣ್ಯಗಳೆರಡನವರ ಸ್ವರೂಪಗಳನ್ನು ಅನುಸರಿಸಿ ಉಣಿಪ ಪರೋಪಕಾರಿ ಪರೇಶ ಪೂರ್ಣಾನಂದ ಜ್ಞಾನಗನ ಸೌಪರ್ಣಿ ಅಂದರೆ ಗರುಡದೇವನ ಪತ್ನಿ ಸೌಪರ್ಣಿವರ ಅಂದರೆ ಗರುಡ ಗರುಡ ವಾಹನ ಅಂದರೆ ಗರುಡ ವಾಹನನಾಗಿರ್ತಕ್ಕಂಥ ಪರಮಾತ್ಮ ನಾನಾ ರೂಪ ನಾಮದೆ ಪರಮಾತ್ಮನಿಗೆ ಅನಂತ ನಾಮಗಳು ಅನಂತ ರೂಪಗಳು ಹೀಗೆ ಕರಸ್ಕೊತ ಅವರ ಸಮೀಪದೊಳಗಿದ್ದ ಕಿಳ ವ್ಯಾಪಾರಗಳ ಮಾಡುವನು ಬಿಂಬ ಪ್ರತಿಬಿಂಬವಾವದಿಂದ ಪರಮಾತ್ಮ ಜೀವರ ಜೊತೆಗೆ ನಿತ್ಯವಿಯೋಗಿಯಾಗಿ ಇರ್ತಾನೆ ಪರಮಾತ್ಮ ಬಿಂಬ ನಾನಾ ಜೀವರಲ್ಲಿ ಬಿಂಬನಾಗಿ ಇರ್ತಾನೆ ತ್ರಿವಿಧ ಜೀವರಾಶಿಗಳು ಹಾಗೆ ಅನಂತ ಜೀವರಾಶಿಗಳು ಸಾತ್ವಿಕ ರಾಜಸ ತಾಮಸ ಅಂತ ಮೂರು ವರ್ಗ ಆ ಒಂದೊಂದು ಗುಂಪು ಕೂಡ ಅನಂತ ಜೀವರಾಶಿಗಳು ಅಂಥ ಅಸಂಖ್ಯಾತರಾಗಿರ್ತಕ್ಕಂಥ ಜೀವರಲ್ಲಿ ನಾನಾ ರೂಪ ನಾನಾ ನಾಮಗಳಿಂದ ತದ್ರೂಪ ರೂಪ ತದಾಕಾರ ತತ್ವ ಶಬ್ದವಚನಾಗಿ ಪರಮಾತ್ಮ ಇರ್ತಾನೆ ಜೀವರ ಸ್ವರೂಪವೂ ಕೂಡ ನಾನಾ ಪ್ರಕಾರವಾಗಿ ಇರುವಂಥದ್ದು ಅಲ್ಲಿ ಸೌಪರ್ಣಿ ವರ ವಾಹನ ಅಂದರೆ ಗರುಡ ರೂಪ ಆಕಾರದಿಂದ ಬಿಂಬನಾಗಿ ಇರ್ತಾನೆ ಹೀಗೆ ಬಿಂಬ ಮತ್ತು ಪ್ರತಿಬಿಂಬಗಳ ಸಂಬಂಧ ನಿತ್ಯವಾಗಿ ಇರೋದು ಶಾಶ್ವತವಾಗಿ ಇರುತ್ತೆ ಆ ಜೀವನಲ್ಲಿ ಜೀವ ಕಾರ ಜೀವ ಅಂತರ್ಗತ ಜೀವ ನಿಯಾಮಕ ಎಲ್ಲವೂ ಕೂಡ ಬಿಂಬರೂಪಿ ಪರಮಾತ್ಮನೇ ಅದಕ್ಕೆ ಪ್ರಮಾಣವನ್ನು ಹೇಳ್ತಾರೆ ಜೀವರ ಬಿಂಬನಾಗಿರ್ತಕ್ಕಂಥ ಪರಮಾತ್ಮನೇ ಬ್ರಹ್ಮನಲ್ಲಿ ಬ್ರಹ್ಮ ಅಂತ ರುದ್ರನಲ್ಲಿ ರುದ್ರ ಅಂತ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವ ಅಂತ ಬ್ರಹ್ಮನಲ್ಲಿದ್ದು ಬ್ರಹ್ಮ ಅಂತಲೇ ಕರೆಸ್ಕೋತಾನೆ ಶಿವನಲ್ಲಿದ್ದು ರುದ್ರ ಅಥವಾ ಶಿವ ಅಂತಲೇ ಕರೆಸ್ಕೋತಾನೆ ಹೀಗೆ ಈ ಬಿಂಬ ಮತ್ತು ಪ್ರತಿಬಿಂಬ ಇವರ ಸಂಬಂಧ ಅನ್ನೋದು ಅನ್ಯೋನ್ಯವಾಗಿರುವಂಥದ್ದು ನಿತ್ಯ ಮತ್ತೆ ಅನಾದಿ ಈ ಬಿಂಬ ಪ್ರತಿಬಿಂಬ ಭಾವ ಅನ್ನೋದು ಶಾಶ್ವತ ಮುಕ್ತಿಗೆ ಹೋದ್ಮೇಲೆ ಈ ಬಿಂಬ ಪ್ರತಿಬಿಂಬ ಭಾವ ಇಲ್ಲ ಆ ಇಲ್ಲ ಅದು ಯಾವಾಗಲೂ ಸಾರ್ವಕಾಲಿಕವಾಗಿ ಸತ್ಯವಾಗಿ ಇರುವಂಥದ್ದೇ ಇದು ಆದ್ದರಿಂದ ಸಕಲ ಜೀವರು ಕೂಡ ಬಿಂಬನಾಗಿರ್ತಕ್ಕಂಥ ಪರಮಾತ್ಮನ ಪ್ರತಿಬಿಂಬರೇ ಆಗಿದ್ದಾರೆ ಬಿಂಬ ಪ್ರತಿಬಿಂಬರಾಗಿರ್ತಕ್ಕಂಥ ಜೀವರನ್ನು ಎಂದಿಗೂ ಬಿಟ್ಟಾಗಲ್ಲ ನಿತ್ಯಿಯಾಗಿ ಅತ್ಯಂತ ಸಮೀಪದಲ್ಲಿ ಭಗವಂತ ಜೀವರ ಜೊತೆಗೆ ಇರೋಷ್ಟು ಹತ್ತಿರದಲ್ಲಿ ಮತ್ತು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಇದೇ ಜೀವ ಮತ್ತು ಪರಮಾತ್ಮನ ನಿಕಟವಾದ ಸಂಬಂಧವನ್ನು ತಿಳಿಸ್ತಾ ಇದೆ ಹೀಗೆ ಸಕಲ ಜೀವರಲ್ಲಿ ತಾನು ಬಿಂಬನಾಗಿ ಅಂತರ್ಯಾಮಿಯ ಇದ್ದು ಪರಮಾತ್ಮ ಆವರ ಶರೀರ ಇಂದ್ರಿಯ ತತ್ವಾಭಿಮಾನಿ ದೇವತೆಗಳು ಅವರ ಶರೀರ ಅವರ ಇಂದ್ರಿಯ ಈಗ ಅನಂತ ರೂಪಗಳಿಂದ ಅಲ್ಲಿ ವ್ಯಾಪ್ತನಾಗಿತ್ತು ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯಾಪಾರಗಳನ್ನು ಕ್ರಿಯೆಗಳನ್ನು ಆಯಾ ಜೀವರ ಸ್ವರೂಪಯೋಗ್ಯತೆ ಅನುಸಾರ ಬಿಂಬ ಮಾಡಿ ಆ ಎಲ್ಲ ದೇವತೆಗಳಿಂದ ತತ್ವಾಭಿಮಾನಿ ದೇವತೆಗಳಿಂದ ತತ್ವಾಭಿಮಾನಿ ಹಸುರರಿಂದ ಜೀವನಿಂದ ಎಲ್ಲರಿಂದ ಕೂಡ ಮಾಡಿಸ್ತಾನೆ ಭಗವಂತ ಅದೇ ರೀತಿಯಾಗಿ ಆಯಾ ಜೀವರ ಅನಾದಿ ಸ್ವರೂಪಕ್ಕೆ ಅನುಗುಣವಾಗಿ ಪಾಪ ಪುಣ್ಯ ಎರಡನ್ನು ಕೂಡ ಆ ದ್ವಂದ್ವರ್ಕರ್ಮಗಳನ್ನು ಮಾಡಿಸೋನೋನೇ ಅದರ ಫಲವನ್ನು ಅವರಿಗೆ ವಿಭಾಗ ಮಾಡಿ ಉಣಿಸೋನು ಕೂಡ ಪರಮಾತ್ಮನೇ ಮಿಥ್ಯಾಜ್ಞಾನನೇ ಪಾಪ ಭೇದ ಜ್ಞಾನನೇ ಪುಣ್ಯ ಪರಪೀಡನ ಅನ್ನೋದೇ ಪಾಪ ಪರೋಪಕಾರ ಅನ್ನೋದೇ ಪುಣ್ಯ ಈ ತಮೋಯೋಗ್ಯರ ಲಕ್ಷಣ ಏನು ಅಂದರೆ ಮಿಥ್ಯಾಜ್ಞಾನ ಮಿಥ್ಯಾಜ್ಞಾನ ಅದೇ ಮೋಕ್ಷಯೋಗ್ಯರ ಲಕ್ಷಣ ಅಂದರೆ ಭೇದಜ್ಞಾನ ಹೀಗೆ ಅದು ಅನಾದಿಯಾಗಿ ಸ್ವರೂಪಭೂತವಾಗಿ ಇರೋದು ಅವರವರ ಸ್ವರೂಪಭೂತ ಗುಣಕ್ಕೆ ತಕ್ಕಂತೆ ಅನುಸಂಧಾನ ಉಪಾಸನೆ ಅದಕ್ಕೆ ಅನುಸಾರವಾಗಿ ಕರ್ಮಫಲ ಭೋಕ್ತೃತ್ವ ಇದೆಲ್ಲವನ್ನು ಭಗವಂತ ಮಾಡಿದರೂ ಕೂಡ ಪರಮಾತ್ಮ ದೋಷದೂರ ಗುಣ ಪರಿಪೂರ್ಣ ಬಿಂಬಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷವೂ ಇಲ್ಲ ನಿರ್ಲೇಪನೇ ಆಗಿದ್ದಾನೆ ಅಧಿಷ್ಠಾನಗತ ಗುಣ ದೋಷಗಳ ಸಂಬಂಧ ಯಾವತ್ತೂ ಇಲ್ಲ ಹೀಗೆ ಜಗತ್ತಿನಲ್ಲಿರ್ತಕ್ಕಂಥ ಅನಂತ ಜೀವರಾಶಿಗಳು ಕೂಡ ಭಗವಂತನ ಆ ಜೀವರ ಕರ್ತೃತ್ವ ಸಾಮರ್ಥ್ಯ ಅನ್ನೋದು ಭಗವಂತನ ಆ ಕರ್ತೃತ್ವ ಶಕ್ತಿ ಜೀವರ ಸ್ವರೂಪಭೂತ ಲಕ್ಷಣ ಆಗಿದ್ದರೂ ಕೂಡ ಆ ಬಿಂಬರೂಪಿ ಪ್ರೇರಣೆ ಆದಮೇಲೆ ಅದು ಅಭಿವ್ಯಕ್ತಿ ಈ ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಜೀವ ಅಸ್ವತಂತ್ರ ಈ ಲಕ್ಷ್ಮೀ ಬ್ರಹ್ಮಾದಿಗಳಲ್ಲಿ ನಿತ್ಯ ನಿಯಮನ ಮಾಡಿ ಪರಮಾತ್ಮನಿಗೆ ಆಗಬೇಕಾದ ಏನೂ ಇಲ್ಲ ಪರಿಪೂರ್ಣವಾಗಿ ಪರೋಪಕಾರಿ ಗುಣ ತಾನೇ ಅನಂತ ಕರ್ಮಗಳನ್ನು ಮಾಡಿಸಿ ಅದನ್ನು ತಾನೇ ಸಮರ್ಪಣೆ ಮಾಡಿಸ್ಕೊಂಡು ಫಲವನ್ನು ಕೊಡ್ತಾನೆ ಆನಂತರ ಕರ್ಮಕ್ಷಯ ಮಾಡಿ ಅವರಿಗೆ ಲಿಂಗಭಂಗ ದ್ವಾರ ಮೋಕ್ಷವನ್ನ ಕೊಡ್ತಾನೆ ಹೀಗೆ ಪರಮಾತ್ಮ ಈ ಲಕ್ಷ್ಮೀ ಬ್ರಹ್ಮಾದಿ ಸಕಲಚೇತನರ ಸ್ವರೂಪಯೋಗ್ಯತೆಗಳು ಕೂಡ ತಾರತಮ್ಯದಿಂದಲೇ ಇರುವಂಥದ್ದು ಯಾವ ಇಬ್ಬರ ದೇವತೆಗಳ ಸ್ವರೂಪಯೋಗ್ಯತೆಯು ಕೂಡ ಸಮ ಅಂತ ಇಲ್ಲವೇ ಇಲ್ಲ ಆದ್ದರಿಂದ ಆ ತಾರತಮ್ಯದಿಂದ ಅವರ ಪೂರ್ವ ಕರ್ಮಗಳು ಕೂಡ ತಾರಮ ತಾರತಮ್ಯದಿಂದಲೇ ಇರುವಂಥದ್ದು ಆ ಕರ್ಮಗಳಿಂದ ಈಗಿನ ಪ್ರಯತ್ನಗಳು ಕೂಡ ತಾರತಮ್ಯದಿಂದನೇ ಇರುತ್ತೆ ಅಂತ ಉದಾಹರಣೆಗೆ ಬ್ರಹ್ಮವಾಯು ಇಬ್ಬರೂ ಒಂದೇ ಕಕ್ಷೆಯಲ್ಲಿ ಬಂದರೂ ಕೂಡ ಪದವಿ ನಿಮಿತ್ತ ಒಂದು ಕಲ್ಪ ವ್ಯತ್ಯಾಸ ವಾಯುದೇವರು ಬ್ರಹ್ಮ ಪದವಿ ಬಂದು ಆ ಕಲ್ಪ ಬ್ರಹ್ಮರಾಗಿ ಇದ್ದು ಆಮೇಲೆ ಮೋಕ್ಷಕ್ಕೆ ಹೋಗಬೇಕು ಹೀಗೆ ಪದವಿ ನಿಮಿತ್ತ ಹೇಗೆ ತಾರತಮ್ಯ ಅನ್ನೋದಿದೆಯೋ ಹಾಗೆ ಆ ಚೇತನರ ಸ್ವರೂಪ ಯೋಗ್ಯತೆ ಅನಾದಿ ಕಾಲದಿಂದನೂ ತಾರತಮ್ಯದಿಂದನೇ ಇರುತ್ತೆ ಅದಕ್ಕೆ ಅನುಸಾರವಾಗಿ ಪೂರ್ವಕರ್ಮವೂ ತಾರತಮ್ಯದಿಂದಲೇ ಇರುವಂಥದ್ದು ಆ ಪೂರ್ವಕರ್ಮಕ್ಕೆ ಅನುಸಾರವಾಗಿ ಈಗ ಮಾಡತಕ್ಕಂಥ ಅಂದರೆ ಸಂಸಾರಾವಸ್ಥೆಯಲ್ಲಿ ಮಾಡುವಂತಹ ಕರ್ಮಗಳು ಕೂಡ ತಾರತಮ್ಯದಿಂದನೇ ಇದೆ ಆದ್ದರಿಂದ ತಾರತಮ್ಯದಿಂದ ಅವರಲ್ಲಿ ಉಂಟಾಗ್ತಕ್ಕಂಥ ಈಗಿನ ಪ್ರಯತ್ನವನ್ನು ಅನುಸರಿಸಿ ಭಗವಂತ ಪುಣ್ಯ ಪಾಪಗಳನ್ನು ವಿಭಾಗ ಮಾಡಿ ಅವರವರ ಯೋಗ್ಯತಾನುಸಾರ ಅವರಿಗೆ ಉಣಿಸ್ತಾನೆ ಪರಮಾತ್ಮ ಹಾಗಾದ್ರೆ ಏನು ಸ್ವರೂಪಯೋಗ್ಯತೆಯಲ್ಲಿ ತಾರತಮ್ಯ ಅಂದರೆ ಬ್ರಹ್ಮಾದಿ ಸಾತ್ವಿಕ ಜೀವರುಗಳ ಸ್ವರೂಪದಲ್ಲಿ ಪರಮಾತ್ಮನ ವಿಷಯದಲ್ಲಿ ಸ್ವಾಭಾವಿಕವಾಗಿ ಇರ್ತಕ್ಕಂಥ ಭಕ್ತಿಯ ತಾರತಮ್ಯ ಅವರು ಎಲ್ಲರೂ ಭಕ್ತರೆ ಪರಮಾತ್ಮನನ್ನು ಸೇವಾ ಸ್ತೋತ್ರಗಳನ್ನು ಮಾಡ್ತಕ್ಕಂಥವರೆ ಲಕ್ಷ್ಮೀ ಬ್ರಹ್ಮಾದಿಗಳೆಲ್ಲರೂ ಕೂಡ ಬ್ರಹ್ಮ ವಾಯು ರುದ್ರ ಎಲ್ಲ ದೇವತೆಗಳು ತೃಣಜೀವರ ಪರ್ಯಂತ ಆ ಎಲ್ಲ ದೇವತೆಗಳು ಕೂಡ ಸ್ವರೂಪದಲ್ಲಿ ಅವರ ಭಕ್ತಿ ಜ್ಞಾನ ಇದರೊಳಗೆ ತಾರತಮ್ಯ ಅನ್ನೋದಿದೆ ಸಂಸಾರದಲ್ಲಿ ಅದು ಈ ಸಾಧನ ಮಾಡಲಿಕ್ಕೆ ಏನು ತಾರತಮ್ಯಕ್ಕೆ ಕಾರಣ ಆಗಿದೆ ಸಂಸಾರಾವಸ್ಥೆಯಲ್ಲಿ ಅವರು ಕೂಡ ಸಾಧನೆಯನ್ನು ಮಾಡ್ಕೋತಾರೆ ಅವರಿಗೆ ವಿಹಿತವಾದ ಕರ್ಮಗಳ ಆಚರಣೆ ನಿಷಿದ್ಧ ಕರ್ಮಗಳ ತ್ಯಾಗ ಇದು ಎಲ್ಲ ಕೂಡ ಅನ್ವಯ ಆಗತ್ತೆ ಆದರೆ ಪರಶುಕ್ಲತ್ರಯರಲ್ಲಿ ಸೇರಿದವರಿಗೆ ಅವರಿಗೆ ನಿಷಿದ್ಧ ಕರ್ಮಗಳ ಆಚರಣೆಯ ಅಪೇಕ್ಷೆ ಬರೋದಿಲ್ಲ ಸಂಸಾರದಲ್ಲಿ ಅದು ಭಕ್ತ್ಯಾದಿ ಸಾಧನ ತಾರತಮ್ಯಕ್ಕೆ ಕಾರಣ ಆಗಿರುತ್ತೆ ಮೋಕ್ಷದಲ್ಲದು ಸ್ವರೂಪ ಸುಖದ ಫಲ ತಾರತಮ್ಯಕ್ಕೆ ಕಾರಣ ಆಗತ್ತೆ ಹೀಗೆ ಈ ತಾರತಮ್ಯಕ್ಕೆ ಅನುಗುಣವಾಗಿ ಪರಮಾತ್ಮ ಪುಣ್ಯ ಫಲವಾಗಿರ್ತಕ್ಕಂಥ ಸ್ವರೂಪ ಸುಖವನ್ನು ಮೋಕ್ಷದಲ್ಲಿ ಅವರಿಗೆ ಉಣಿಸ್ತಾನೆ ಬ್ರಹ್ಮಾದಿ ದೇವತೆಗಳಿಗೆ ಅದೇ ರೀತಿಯಾಗಿ ತಾಮಸ ಜೀವರ ಸ್ವರೂಪದಲ್ಲಿರೋದು ಅಧಮಯೋಗ್ಯತೆ ಅವರಿಗೆ ಜ್ಞಾನ ಭಕ್ತಿಯಾದಿಗಳಿಲ್ಲ ಜ್ಞಾನ ಇದೆ ಅಂದರೆ ಮಿಥ್ಯಾಜ್ಞಾನ ಇದೆ ನಿಶ್ಚಯ ಜ್ಞಾನ ಇಲ್ಲ ಅಂತ ಅರ್ಥ ಅದಕ್ಕನುಗುಣವಾಗಿ ಪಾಪ ಫಲವಾಗಿ ವಿಷ್ಣು ದ್ವೇಷವನ್ನು ಎಲ್ಲ ದೈತ್ಯರು ಒಂದೇ ರೀತಿಯಾಗಿ ಮಾಡೋದಿಲ್ಲ ಅಲ್ಲೂ ಕೂಡ ತಾರತಮ್ಯಯುಕ್ತವಾಗಿ ದ್ವೇಷವನ್ನು ಮಾಡ್ತಾರೆ ಆಮೇಲೆ ವಾಯುದೇವರ ಗದಾಪ್ರಹಾರದಿಂದ ಲಿಂಗಭಂಗ ಆದ ನಂತರದಲ್ಲಿ ಪಾಪ ಕೇವಲ ದುಃಖನೇ ತಾರತಮ್ಯದಿಂದ ಅವರಿಗೆ ಅಭಿವ್ಯಕ್ತಿ ಆಗತ್ತೆ ಆ ಪಾಪದ ಸ್ವರೂಪವನ್ನು ಅನುಸರಿಸಿ ಪಾಪ ಫಲವಾಗಿರ್ತಕ್ಕಂಥ ಭಗವಂತ ಅವರಿಗೆ ಅಂದಂಥ ಮಸಲಿ ಮೂಡಿಸ್ತಾನೆ ಇಂತಹ ಪರಮಾತ್ಮ ಸಮವರ್ತಿ ಇವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಷಮ್ಯ ನಿರ್ಗೃಣ್ಯ ದೋಷ ಇಲ್ಲ ಪರೋಪಕಾರಿ ಪರೇಶ ಪೂರ್ಣಾನಂದ ಜ್ಞಾನಗನ ಪೂರ್ಣ ಜ್ಞಾನಾನಂದ ಸ್ವರೂಪನಾಗಿದ್ದರಿಂದ ಭಗವಂತ ತನಗಾಗಿ ಯಾವ ಪ್ರಯೋಜನವನ್ನು ಕೂಡ ತಾನು ಮಾಡ್ಕೋಬೇಕಾಗಿಲ್ಲ ಸಾಧನೆ ಮಾಡ್ಕೋಬೇಕಾಗಿಲ್ಲ ಆದ್ದರಿಂದ ಪರ ಪ್ರಯೋಜನಕ್ಕಾಗಿ ಉಪಕಾರ ಬುದ್ಧಿಯಿಂದ ಅವರವರೊಳಗೆ ಬಿಂಬರೂಪಿಯಾಗಿತ್ತು ನಿಂತು ತಾನು ಸಾಧನೆಯನ್ನು ಮಾಡಿಸ್ತಾನೆ ಹೊರತು ಅಂತಹ ಪರಮಾತ್ಮ ಯಾವತ್ತೂ ಸ್ವಾರ್ಥಿಯಲ್ಲ ಪರೋಪಕಾರಿ ಈ ರೀತಿಯಾಗಿ ಪರಮಾತ್ಮ ಸೃಷ್ಟಿಯಾದ ಎಲ್ಲ ಕಾರ್ಯವನ್ನು ಕೂಡ ಪರಿಪೂರ್ಣವಾಗಿ ಪರೋಪಕಾರ ಕಿಂಚಿತ್ತು ಸ್ವಾರ್ಥದ ಲೇಪ ಅಥವಾ ನೆರಳು ಅನ್ನೋದಿಲ್ಲ ಈ ರೀತಿಯಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು ಕಷ್ಟದಲ್ಲಿರ್ತಕ್ಕಂಥ ಜನ ಸಂಕಟ ಬಂದಾಗ ವೆಂಕಟರಮಣ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ರೆ ಅಥವಾ ಸೇವಾ ಸೂತ್ರಗಳನ್ನು ಮಾಡೋದು ಹುಂಡಿಗೆ ಹಣಕಾಸನ್ನು ಹಾಕೋದು ಈ ರೀತಿಯೆಲ್ಲ ಮಾಡಿದರೆ ಭಗವಂತ ಇಷ್ಟಾರ್ಥವನ್ನು ಈಡೇರಿಸ್ತಾನೆ ಅವನ ಸ್ವಾರ್ಥಿ ಅಂತ ತಿಳ್ಕೊಂಡ್ರೆ ಅದು ತಪ್ಪು ಅದಕ್ಕೆ ಪುರಂದರದಾಸರು ತಮ್ಮ ಕೃತಿಯಲ್ಲಿ ಹೇಳ್ತಾರೆ ಹ್ಯಾಂಗೆ ಅರ್ಚಿಸಲಿ ಮೆಚ್ಚಿಸಲಿ ನಿನ್ನ ಮಂಗಳ ಅಭಿಷೇಕಕ್ಕೆ ಉದಕ ತರುವೇನೇನೆ ಗಂಗೆಯ ನುಂಗುಷ್ಟದಿ ನೀ ಪಡೆದಿರುವೆ ಅಂತ ನಿನಗೆ ಅಭಿಷೇಕಕ್ಕೆ ಅಂತ ಜಲ ತಂದು ವಾರಿಯೊಳಗೆ ಇಪ್ಪತ್ನಾಲ್ಕು ಅಂತೆಲ್ಲ ರೂಪಗಳ ಚಿಂತನೆ ಮಾಡ್ತೀನಿ ಅಂದರೆ ಗಂಗೆನೇ ನಿನ್ನ ಮಗಳು ನೀನು ಗಂಗಾ ಪಿತನಾಗಿರ್ತಕ್ಕಂಥವನು ಅಂತ ಇಲ್ಲ ನಿನಗೆ ಹಾಸಿಗೆ ತಂದು ಹಾಸ್ತೀನಿ ಸ್ವಲ್ಪ ವಿಶ್ರಾಂತಿಯನ್ನು ಮಾಡು ಅಂಥೇಳಿದ್ರೆ ಶೇಷನ ಮೇಲೆ ನೀ ಪಡಿ ಪವಡಿಸಿರುವೆ ಅಂತ ಹೀಗೆ ನೀನೇ ಎಲ್ಲರನ್ನು ನಿಯಮನ ಮಾಡತಕ್ಕಂಥವನು ನಿನಗೆ ಯಾವ ರೀತಿಯಾಗೂ ಸ್ವಾರ್ಥ ಅನ್ನೋದಿಲ್ಲ ಅವರಿಗೆ ಅನುಗ್ರಹ ಮಾಡಲಿಕ್ಕಾಗಿ ಭಗವಂತ ನೀನು ಇಂಥ ಉತ್ಕೃಷ್ಟವಾದ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದೆಯಾ ಅದಕ್ಕೆ ಮುಕ್ತಿದಾಯಕ ನಮ್ಮ ಪುರಂದರ ಬಿಟ್ಟಲ್ಲ ಭಕ್ತಿದಾಯಕನೆಂದು ಸ್ತುತಿಸಿಕೊಂಡು ಆಡುವೆನೋ ನೀನು ಮುಕ್ತಿಯನ್ನು ಕೊಡ್ತಕ್ಕಂಥವನು ಭಕ್ತಿಯನ್ನು ಕೊಟ್ಟು ನನ್ನಲ್ಲಿ ಸಾಧನೆ ಮಾಡಿಸಿ ನಿನ್ನ ವಿಚಾರವಾಗಿರ್ತಕ್ಕಂಥ ಗುಣೋತ್ಕರ್ಷಗಳನ್ನು ಸ್ತೋತ್ರ ಮಾಡುವಂತೆ ನನ್ನನ್ನು ಅನುಗ್ರಹಿಸುವಂತೆ ನನ್ನನ್ನು ಸ್ತೋತ್ರ ಮಾಡ್ತೀನಿ ಅಂತ ವಿಶೇಷ ಅನುಗ್ರಹಂಚ ಅಂತ ಬ್ರಹ್ಮಸೂತ್ರ ಹೇಳುವಂತೆ ಪರಮಾತ್ಮ ತನ್ನವರ ಮೇಲೆ ಅನಾದಿ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾನೇ ಬಂದಿದ್ದಾನೆ ಅಂಥೇಳಿ ತನ್ನರಿಗ ತನ್ನವರಿಗೆ ಅನುಕೂಲರಾಗಿದ್ದೆಲ್ಲ ಕಾಲದೇ ಇಂತ ಹಿಂದಿನ ಪದ್ಯದಲ್ಲಿ ಹೇಳಿದ್ರಲ್ಲ ಹಾಗೆ ಪರಮಾತ್ಮ ತನ್ನವರಿಗೆ ಅಂದರೆ ಭಕ್ತರಿಗೆ ತನ್ನನ್ನು ಯಾರು ಸ್ತೋತ್ರಾದಿಗಳನ್ನು ಮಾಡ್ತಾರೋ ಅಂಥವರಿಗೆ ಎಲ್ಲ ಕಾಲದೇ ಅನುಕೂಲನಾಗಿದ್ದು ಅದೇ ರೀತಿಯಾಗಿ ಸಾಧನೆಯನ್ನು ಮಾಡಿಸ್ತಾನೆ ಕೂಳರಿಗೆ ಎಲ್ಲ ಕಾಲದೇ ಪ್ರತಿಕೂಲನಾಗಿ ಹ ಪ್ರಕಟನಾಗರಲೆ ಸಜ್ಜನರಿಗೆ ಕಾರಣಾಂತರದಿಂದ ತಾನು ತನ್ನ ಇರುವಿಕೆಯ ಪರಿಚಯವನ್ನು ಮಾಡಿಕೊಡ್ತಾನೆ ದರ್ಶನಾದಿಗಳನ್ನು ಕೊಡ್ತಾನೆ ಆದರೆ ಕೂಳರಿಗೆ ಪ್ರಕಟನಾಗದಲೇ ಎಂದೂ ತನ್ನ ನಿಜರೂಪದ ದರ್ಶನವನ್ನು ಮಾಡಿಸೋದೇ ಇಲ್ಲ ಭಗವಂತ ಇಂತಹ ಪರಮಾತ್ಮ ಪರೋಪಕಾರಿ ಪರೇಶ ಪೂರ್ಣಾನಂದ ಜ್ಞಾನಮಯನಾಗಿರ್ತಕ್ಕಂಥವನು ಕಿಂಚಿತ್ತೂ ಸ್ವಾರ್ಥ ಅನ್ನೋದಿಲ್ಲ ಅಂತ ಹೇಳುತ್ತಾರೆ ಹೇಗೆ ಅನುಗ್ರಹ ಮಾಡ್ತಾನೆ ಅನ್ನೋದನ್ನು ಅವರ ಸ್ವರೂಪಗಳನ್ನನುಸರಿಸಿ ಉಣೀಪ ಅವರ ಸ್ವಭಾವ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಕರ್ಮ ಮಾಡುವ ಸ್ವಾತಂತ್ರ್ಯವನ್ನು ನಿಯಮನ ಮಾಡ್ತಾನೆ ಕರ್ಮ ಫಲವನ್ನು ಕರ್ಮಫಲದ ಭೋಕ್ತೃತ್ವವನ್ನು ಉಳಿಸ್ತಾನೆ ಹೊರತು ಪರಮಾತ್ಮನಿಗೆ ವೈಷಮ್ಯನೇ ಗೃಣ್ಯ ದೋಷ ರಹಿತ ಅವನೇ ಸರ್ವತಂತ್ರ ಸ್ವತಂತ್ರ ಲಕ್ಷ್ಮೀ ಬ್ರಹ್ಮಾದಿಗಳನ್ನು ನಿಯಮನ ಮಾಡತಕ್ಕಂಥ ಬಿಂಬರೂಪಿ ಅವನೇ ಇಷ್ಟೆಲ್ಲ ಮಾಡಿದರೂ ಕೂಡ ಅವನು ಗುಣ ಅನಿಮಿತ್ತ ಬಂಧು ಅನಿಮಿತ್ತ ಸಖ ಯಾವತ್ತೂ ತನಗಾಗಿ ಏನನ್ನೂ ಮಾಡಿದವನಲ್ಲ ಅಂತ ತಿಳಿಸ್ತಾರೆ